ೋ ನಮ ಹರಿಗಣೇಶಯ ನಮಃ ಶ್ರತಿಸ್ಮೃತಿಪುರಲಾದೋಕಂಕರ ಶಂಕರ ಶಂಕರಾಚಾರ್ಯ ಕೇಶವಂ ಬಾದರಾಣಂ ಸೂತ್ರ ವಂದೇ ಭಗವಂತೌ ಪುನಃಪುನಃ ಾರಾಯಣ ಪದ್ಮ ಶತಿ ತತ್ತ್ಪುತ್ರ ಪರಂಚ ವ್ಯಾ ಶುಕ ಗೌಡಪದ ಮಹಾಂತೀ ಗೋವಿಂದೀಂದ್ರಮಥಿಷ್ಯ ಶ್ರೀಶಂಕರಾಚಾರ್ಯಮಥ್ಯ ಪದ್ಮ ಹಸ್ತಕಂಚ ಶಿಷ್ಯ ತಂ ತೋಟಕ ವಾರ್ತಿಕಕಾರ ಮನ್ಯಾನ್ ಅಸ್ಮದ್ಗುರು ಅಸ್ಮದ್ಗುರೂನ್ ಸಂತತಮಾನೀ ಹೀಗೆ ಗುರು ಪರಂಪರೆಯನ್ನೆಲ್ಲ ಬಂಧಿಸುತ್ತಾ ಶಂಕರಾಚಾರ್ಯ ವಿರಚಿತವಾದಂತಹ ಆತ್ಮಬೋಧ ಈ ಕೃತಿಯನ್ನು ನೋಡ್ತಾ ಇದ್ದೇವೆ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರ ಪಾದಗಳಿಗೆ ವಂದಿಸುತ್ತಾ ವೇದಬ್ರಹ್ಮ ವೇದಾಂತವಾರಿ ವಜ್ರ ವೇದಾಂತಗಳಾದ ಸದ್ಗುರುಗಳಾದ ವಿದ್ವಾನ್ ಡಾಕ್ಟರ್ ಕೆ ಜಿ ಸುಬ್ರ ಶರ್ಮಾರವರ ಪದತಲಗಳಲ್ಲಿ ಶಿರಭಾಗುತ್ತ ತ್ರಿಕರಣಪೂರ್ವಕವಾಗಿ ವಂದಿಸುತ್ತ ಆತ್ಮಬೋಧದ ಒಂಬತ್ತನೇ ಶ್ಲೋಕವನ್ನು ನೋಡೋಣ ಆದಿಶಂಕ ಭಗವತ್ ಪೂಜ್ಯ ಪಾದವಿರಚಿತವಾದ ಆತ್ಮಬೋಧ ಆತ್ಮದ ಕುರಿತಾದ ತಿಳಿವು ಯಾವ ತಿಳಿವಿನಿಂದ ನಮ್ಮ ಎಲ್ಲ ದುಃಖಗಳು ನಾಶವಾಗ್ತವೋ ಅಂತಹ ತಿಳಿವು ಜ್ಞಾನ ಅದರಲ್ಲಿ ಒಂಬತ್ತನೇ ಶ್ಲೋಕ ಸಚ್ಚಿದಾತ್ಮನ್ಯನುಸ್ಯೂತೆ ನಿತ್ಯೇ ವಿಷ್ಣು ವ್ಯಕ್ತಜೋ ವ್ಯಕ್ತೋ ವಿವಿಧ ಸರೋವಾ ಕಟಕಾಧಿವತ್ ಅಂದ್ರೆ ಎಲ್ಲದರಲ್ಲಿಯೂ ಪೂರ್ಣಿಸಿಕೊಂಡಿರ್ತಕ್ಕಂತಹ ಸಚ್ಚಿದ್ರೂಪನಾದ ನಿತ್ಯನಾದ ವಿಷ್ಣುವಿನಲ್ಲಿ ಬಗೆ ಬಗೆಯಾದ ಎಲ್ಲ ವ್ಯಕ್ತಿಗಳು ಚಿನ್ನದಲ್ಲಿ ಕಡಗವೇ ಮುಂತಾದವುಗಳಂತೆ ಕಲ್ಪಿತವಾಗಿವೆ ಅಂಥೇಳಿ ಹೇಳ್ತಾರೆ ಅಂದರೆ ಯಾವುದನ್ನು ಯಾವ ಯಾವುದನ್ನು ಈಗ ಯಾವುದನ್ನು ಯಾವುದು ಅಂತೇಳಿ ಭ್ರಾಂತಿ ಪಡ್ತಾರೋ ಅದು ಅದಕ್ಕೆ ಅಧಿಷ್ಠಾನವಾದದ್ದು ಉದಾಹರಣೆಗೆ ಕಪ್ಪೆಯ ಚಿಪ್ಪನ್ನು ಬೆಳ್ಳಿ ಅಂತೇಳಿ ಭ್ರಾಂತಿ ಪಡ್ತಾರೆ ಹಗ್ಗವನ್ನು ಹಾವು ಅಂತೇಳಿ ಭ್ರಾಂತಿ ಪಡ್ತಾರೆ ಅಲ್ಲಿ ಈ ಕಪ್ಪೆಯ ಚಿಪ್ಪಾಗಲಿ ಹಗ್ಗಾಗಲಿ ಅದು ಅಧಿಷ್ಠಾನ ಅಂತೇಳಿ ಹೇಳಲ್ಪಡ್ತದೆ ಬೆಳ್ಳಿ ಅಥವಾ ಹಾವು ಇದು ಆರೋಪಿತ ಅಥವಾ ಕಲ್ಪಿತ ಅಥವಾ ಅಧ್ಯಸ್ಥ ಅಧ್ಯಾಸ ಉಂಟಾದದ್ದು ಆ ರೀತಿಯಾಗಿ ಹೀಗೆ ಜಗತ್ತೆನ್ನತಕ್ಕಂತಹ ಅಧ್ಯಸ್ಥಕ್ಕೆ ಬ್ರಹ್ಮವು ಅಧಿಷ್ಠಾನವಾಗಿರ್ತದೆ ಅಂಥೇಳಿ ಹೀಗೆ ಹೇಗೆ ಅದು ಹೇಗೆ ಅಂತ ಹೇಳಿದರೆ ಈಗ ಮಣ್ಣು ಮಡಕೆಗೆ ಉಪಾದಾನ ಕಾರಣವಾಗಿರುವಂತೆಯೇ ಮಡಕೆಗೆ ಉಪಾದಾನ ಕಾರಣ ಯಾವುದು ಮಣ್ಣು ಹಾಗೆಯೇ ಬ್ರಹ್ಮವು ಜಗತ್ತಿಗೆ ಉಪಾದಾನ ಕಾರಣವಾಗಿದೆ ಇಂತಹ ಕಾರಣಕ್ಕಿಂತ ಕಾರ್ಯವು ಬೇರೆ ಆಗಿರುವುದಿಲ್ಲ ಮಣ್ಣು ಬೇರೆ ಅಲ್ಲ ಯಾಕಂದರೆ ಮಡಿಕೆ ಮಣ್ಣಿಂದಲೇ ಮಾಡಲ್ಪಟ್ಟದ್ದು ಬೇರೆ ಮಣ್ಣು ಬಿಟ್ಟು ಬೇರೆ ಏನಿಲ್ಲ ಅದರಲ್ಲಿ ಮಡಿಕೆಯಲ್ಲಿ ಆಕಾರ ಅದರ ಇದು ಮಾತ್ರ ವ್ಯತ್ಯಾಸ ಆಗಿರ್ಬೋದು ಅಷ್ಟೆ ಹಾಗಾಗಿ ಇದು ಬ್ರಹ್ಮವೇ ಈ ಸೃಷ್ಟಿ ಕೂಡ ಅಂತೇಳಿ ಹೇಳ್ತಾ ಇದ್ದಾರೆ ಅದು ಹೇಗೆ ಎಲ್ಲದರಲ್ಲಿಯೂ ಬೋಣಿಸಿಕೊಂಡಿರತಕ್ಕಂತಹ ಸಚ್ಚಿದ್ರೂಪನಾದ ನಿತ್ಯನಾದ ವಿಷ್ಣುವಿನಲ್ಲಿ ಅಂದರೆ ಸಚ್ಚಿದಾತ್ಮವು ಸರ್ವಾಂತರ್ಗತವು ನಿತ್ಯವು ಸರ್ವವ್ಯಾಪಿಯಾದಂತಹ ಆ ವಿಷ್ಣು ಅಂದರೆ ಏನು ವಿಶ್ವಂವ್ಯಾಪ್ನೋತಿ ಪ್ರವೇಶ ವಿಶ್ವ ಪ್ರವೇಶ ವ್ಯಾಪಿಸಿ ಅದನ್ನು ಪ್ರವೇಶಿಸಿರ್ತಕ್ಕಂತಹ ಆ ಪರಬ್ರಹ್ಮ ವಸ್ತು ಅದನ್ನೇ ಇಲ್ಲಿ ವಿಷ್ಣು ಅಂತೇಳಿ ಹೇಳಿದ್ದಾರೆ ಅದರಲ್ಲಿ ಆ ಭಗವಂತನಲ್ಲಿ ಚಿನ್ನದಲ್ಲಿ ಬಳೆ ಮುಂತಾದ ನಾಮರೂಪಗಳು ಹೇಗೆ ಕಲ್ಪಿತವಾಗಿವೋ ಅದೇ ರೀತಿ ಈ ಎಲ್ಲ ಸೃಷ್ಟಿಯ ವಿವಿಧ ವ್ಯಕ್ತಿಗಳು ಚರಾಚರಗಳು ಕಲ್ಪಿಸಲ್ಪಟ್ಟಿವೆ ಆ ಬ್ರಹ್ಮದಲ್ಲಿಯೇ ಅಂದರೆ ಇರುವಂಥದ್ದು ಬ್ರಹ್ಮವೇ ಅದರಲ್ಲಿಯೇ ಇವೆಲ್ಲವೂ ಈ ಸೃಷ್ಟಿಯೆಲ್ಲವೂ ಬೇರೆ ಬೇರೆಯಾಗಿ ನಾವು ಪರಿಕಲ್ಪಿಸಿದ್ದೇವೆ ಅಷ್ಟೆ ನಮ್ಮ ದೃಷ್ಟಿಗೆ ಹೊರತು ನಿಜವಾಗಿ ಅದೆಲ್ಲವೂ ಬ್ರಹ್ಮದ ಮೂಲ ಅದರಲ್ಲದರ ಮೂಲ ಸ್ವರೂಪ ಬ್ರಹ್ಮವೇ ಅದರ ವ್ಯಕ್ತ ಸ್ವರೂಪ ಈ ರೀತಿ ಇದೆ ಅಂತೇಳಿ ಅಷ್ಟೇ ಹೇಳ್ತಾ ಇದೆ ಉದಾಹರಣೆಗೆ ಚಾಂದೋಗ್ಯ ಉಪನಿಷತ್ನಲ್ಲಿ ಹೇಳ್ತಾರೆ ಯಥಾ ಸೌಮ್ಯೇಕೇನ್ ಲೋಹಮಣಿನ ಸರ್ವಂ ಲೋಹಂ ಅಂತೇಳಿ ಬರ್ತದೆ ಅಂದರೆ ಸೋಮ್ ಸೌಮ್ಯನೇ ಒಂದು ಚಿನ್ನದ ಮಣಿಯನ್ನು ತಿಳಿಯುವುದರಿಂದ ಹೇಗೆ ಆ ಚಿನ್ನದ ಲೋಹದ ಗುಣವನ್ನು ನಮಗೆ ಅದೇ ರೀತಿಯಲ್ಲಿ ಅಂಥೇಳಿ ಆ ಬ್ರಹ್ಮವನ್ನು ತಿಳಿದರೆ ಈ ಲೋಕವನ್ನೆಲ್ಲ ತಿಳಿದ ಹಾಗೆ ಅಥವಾ ಲೋಕವನ್ನು ತಿಳಿದರೆ ಬ್ರಹ್ಮವನ್ನು ತಿಳಿದ ಹಾಗೆ ಯಥಾರ್ಥವಾಗಿ ತಿಳಿದರೆ ಲೋಕದ ಪರಮಾರ್ಥವೇನು ಅಂತೇಳಿ ತಿಳ್ಕೊಂಡ್ರೆ ಹಾಗೆಯೇ ಅಂದರೆ ಚಿನ್ನದ ಆಭರಣವನ್ನು ತಿಳ್ಕೊಳ್ಳೋದಕ್ಕಿಂತಲೂ ಮೂಲ ಚಿನ್ನವನ್ನ ಅರಿತರೆ ಆಮೇಲೆ ನಮಗೆ ಚಿನ್ನದ ಆಭರಣದ ಮೂಲ ಸ್ಥಿತಿ ಯಥಾರ್ಥ ಏನು ಅದು ಚಿನ್ನದ್ದು ಅಂತೇಳಿ ನಮಗೆ ಗೊತ್ತಾಗ್ತದೆ ಚಿನ್ನದ ಸ್ವಭಾವ ನಮಗೆ ಗೊತ್ತಿದರೆ ಹಾಗೆ ಬ್ರಹ್ಮದ ಸ್ವಭಾವ ಅಥವಾ ಬ್ರಹ್ಮದ ಸ್ವರೂಪದ ಜ್ಞಾನ ನಮಗಾದರೆ ಈ ಬ್ರಹ್ಮದಿಂದ ಉಂಟಾದದ್ದು ಯಾವುದಿದೆ ಬ್ರಹ್ಮದ ವ್ಯಕ್ತರೂಪ ಏನಿದೆ ಸೃಷ್ಟಿ ಜಗತ್ತು ಇದೆಲ್ಲವೂ ಕೂಡ ನಮಗೆ ಅರ್ಥ ಆಗ್ತದೆ ಅಂಥೇಳಿ ಅಂದರೆ ಈ ಆತ್ಮಜ್ಞಾನದ ಬಗ್ಗೆ ಬ್ರಹ್ಮಜ್ಞಾನದ ಬಗ್ಗೆ ಇಲ್ಲಿ ವಿಸ್ತಾರವಾಗಿ ಹೇಳ್ತಾ ಇದ್ದಾರೆ ಚಿನ್ನದಿಂದಲೇ ಮಾಡಲ್ಪಟ್ಟಂತಹ ಬೇರೆ ಬೇರೆ ಆಭರಣಗಳಂತೆ ನಿತ್ಯವೂ ಸಚ್ಚಿದಾತ್ಮಸ್ವರೂಪವೂ ಎಲ್ಲಕ್ಕೂ ಆಧಾರಭೂತವೂವಾದಂತಹ ವಿಷ್ಣುವಿನಲ್ಲಿ ಕಲ್ಪಿಸಿದಂತಹ ಕಲ್ಪನಾ ಮಾತ್ರವೇ ಈ ಜಗತ್ತು ಸ್ಥೂಲವು ಸಾಮಾನ್ಯವೂ ಆದಂತಹ ಮತಿ ಅಥವಾ ಬುದ್ಧಿ ವೇದಾಂತದ ಸೂಕ್ಷ್ಮ ತತ್ವಗಳನ್ನು ತಿಳ್ಕೊಳ್ಳಿಕ್ಕೆ ತನ್ನನ್ನು ತಾನೇ ತಿದ್ದುಕೊಳ್ಳಕ್ಕೆ ಸಾಧ್ಯ ಇಲ್ಲ ಸೂಕ್ಷ್ಮವಾದ ವೇದಾಂತ ತತ್ವಗಳನ್ನು ಮನದಟ್ಟಾಗುವಂತೆ ಮಾಡಲಿಕ್ಕೆ ಅನೇಕ ಸಲ ಉದಾಹರಣೆಗಳನ್ನು ಪುನಃ ಪುನಃ ಹೇಳಬೇಕಾಗ್ತದೆ ಅಂತಹ ಉದಾಹರಣೆಗಳು ಅತ್ಯಂತ ಉಚಿತ ಅಂತೇಳಿ ಹೇಳುವಾಗ ಅದರ ಸತ್ಯಾಂಶ ತಟ್ಟನ್ನು ವಿದ್ಯಾರ್ಥಿಗಳಿಗೆ ಹೊಡೆದು ವಿಷಯದ ಗೂಢಾರ್ಥ ಚೆನ್ನಾಗಿ ತಿಳಿಯುತ್ತದೆ ಸರಳವಾದ ಉದಾಹರಣೆಗಳನ್ನು ಕೊಟ್ಟರೆ ಗಂಭೀರ ವೇದಾಂತ ವಿಚಾರಗಳಿಗೆ ಸರಳವಾಗಿ ವ್ಯಾವಹಾರಿಕವಾಗಿ ಸಿಗತಕ್ಕಂತಹ ಉದಾಹರಣೆಗಳನ್ನು ಕೊಟ್ಟರೆ ಬೇಗ ಅರ್ಥ ಆಗ್ತದೆ ಯಥಾರ್ಥ ನಾವು ಈಗಾಗಲೇ ನಾವು ಹೇಳಿದ ಹಾಗೆ ಯಾವ ಸೃಷ್ಟಿಯಲ್ಲೇ ಆಗಲಿ ಮೂರು ವಿಧವಾದ ಕಾರಣಗಳು ಅವಶ್ಯಕ ಅಂತೇಳಿ ತಿಳ್ಕೊಂಡಿದ್ದೇವೆ ಒಂದು ಉಪಾದಾನ ಕಾರಣ ಅಥವಾ ಕಚ್ಚಾ ಪದಾರ್ಥ ಮಣ್ಣು ಸಹಕಾರಿ ಕಾರಣ ಅಥವಾ ವಸ್ತುವನ್ನು ಸೃಷ್ಟಿಸಲು ಬೇಕಾಗುವ ಉಪಕರಣಗಳು ಯಾವುದು ಕುಂಬಾರನ ಚಕ್ರ ಮತ್ತು ನಿಮಿತ್ತ ಕಾರಣ ಅಥವಾ ಉಪಾದಾನ ಅಂದರೆ ಉಪಕರಣಗಳಿಂದ ಕೆಲಸ ಮಾಡಲು ಸಾಮರ್ಥ್ಯ ಉಳುವಂಥ ಬುದ್ಧಿಶಕ್ತಿ ಅಥವಾ ಕುಂಬಾರ ನಿಮಿತ್ತ ಕಾರಣ ಅಥವಾ ಉಪಾದಾನ ಕಾರಣ ನಾವು ಉಪಾದಾನ ಕಾರಣ ಅಂಥೇಳಿ ಆತ್ಮನನ್ನು ಹೇಳಿದರೆ ನಿಮಿತ್ತ ಕಾರಣ ಅಂಥೇಳಿ ನಮ್ಮ ದೇಹವನ್ನು ಹೇಳ್ತೇವೆ ಪಾಂಚಭೂತ ಈಗ ನಿಮಿತ್ತ ಮಾತ್ರ ಭವಸವ್ಯ ಸಚಿನ್ ಅಂತೇಳಿ ಅರ್ಜುನನಿಗೆ ಕೃಷ್ಣ ಹೇಗೆ ಗೀತೋಪದೇಶ ಮಾಡಿದ್ದಾನೋ ನೀನು ನಿಮಿತ್ತ ಮಾತ್ರ ನಾಗು ಅಂತೇಳಿ ಉಪಾದಾನ ಕಾರಣ ಯಾವುದು ನಿನ್ನೊಳಗಿರತಕ್ಕಂತಹ ನಾನೇ ಅಂದರೆ ಆತ್ಮವೇ ನಾನು ನೀನು ಒಂದೇ ಎಲ್ಲಿ ಆತ್ಮ ಮಟ್ಟದಲ್ಲಿ ನೋಡಿದಾಗ ಅಂಥೇಳಿ ಕೃಷ್ಣ ಹೇಳುವಂಥದ್ದು ಅರ್ಜುನನಿಗೆ ಹೊರಮಟ್ಟದಲ್ಲಿ ನೋಡುವಾಗ ನೀನು ಅರ್ಜುನ ನಾನು ಕೃಷ್ಣ ಹಾಗಾಗಿ ನಿಮಿತ್ತ ಮಾತ್ರನಾಗು ಅಂತೇಳಿ ಆ ದೃಷ್ಟಿಯಲ್ಲಿ ಹೊರಗಿನ ದೃಷ್ಟಿಯಲ್ಲಿ ಒಳಗಿನ ದೃಷ್ಟಿಯಲ್ಲಿ ಉಪಾದಾನ ಕಾರಣನು ನೀನೇ ಅಂದರೆ ಆತ್ಮನು ಉಪಾದಾನ ಕಾರಣ ಮಣ್ಣು ಗಡಿಗೆಗೆ ಉಪಾದಾನ ಕಾರಣ ಮಡಿಕೆಗೆ ಸಹಕಾರಿ ಕಾರಣ ಕುಂಬಾರನ ಚಕ್ರ ನಿಮಿತ್ತ ಕಾರಣ ಅರ್ಜುನ ಅಲ್ಲಿಗ ಇಲ್ಲಿ ಕುಂಬಾರ ಮಡಿಕೆ ಮಾಡುವಾಗ ಉಪಾದಾನ ಕಾರಣ ಮಣ್ಣು ಕಚ್ಚಾ ಪದಾರ್ಥ ಅಂತೇಳಿ ಹೇಳ್ತಾರೆ ಮಣ್ಣು ನಿಮಿತ್ತ ಯಾರು ಕುಂಬಾರ ಅರ್ಜುನ ಉಪಾದಾನ ಆತ್ಮ ಅಥವಾ ಮಣ್ಣು ಸಹಕಾರಿ ಕುಂಬಾರನ ಚಕ್ರ ಅಥವಾ ಅರ್ಜುನನು ಮಾಡತಕ್ಕಂತಹ ಅಲ್ಲಿ ಯುದ್ಧ ಕಾರ್ಯ ಯಾವುದಿದೆ ಅವನ ಗಾಂಡಿಯೋ ಇರ್ಬೋದು ರಥ ಇರ್ಬೋದು ವಿಲ್ಲುಬಾಣಗಳಿರ್ಬೋದು ಎಲ್ಲ ಅದು ಸಹಕಾರಿ ಕಾರಣ ಹೀಗೆ ಮೂರು ರೀತಿಯಾಗಿದೆ ಅಂತೇಳಿ ಇತರ ಎಲ್ಲ ಸೃಷ್ಟಿಕಾರ್ಯಗಳಲ್ಲಿಯೂ ಈ ಮೂರು ಕಾರಣಗಳು ಬೇರೆ ಬೇರೆಯಾಗಿದ್ದು ಉಪಾದಾನ ಕಾರಣವೇ ಹೊಸದಾಗಿ ಸೃಷ್ಟಿಯಾದ ವಸ್ತುವಾಗಿ ಮಾರ್ಪಾಡಾಗುತ್ತದೆ ಆದರೆ ಪ್ರಪಂಚ ಸೃಷ್ಟಿಯಲ್ಲಿ ಸೃಷ್ಟಿಸಲ್ಪಟ್ಟಂತಹ ವಸ್ತುಗಳು ಸೃಷ್ಟಿಕರ್ತನಿಗಿಂತ ಬೇರೆಯಲ್ಲ ಎಲ್ಲಕ್ಕೂ ಉಪಾದಾನ ಕಾರಣವಾದ ಪರಮಾತ್ಮತತ್ವವೇ ಬೇರೆ ಬೇರೆ ವಸ್ತುಗಳಾಗಿ ಕಾಣ್ತದೆ ಅಷ್ಟೆ ಯಾಕಂದರೆ ಅದರ ಅಸ್ತಿತ್ವ ಅನಂತವಾದ ಕಾರಣ ಅದನ್ನು ಬಿಟ್ಟು ಬೇರೆ ಅನಂತ ವಸ್ತು ಇರಲಾರದು ಅದುವೇ ಅನಂತವಾಗಿ ವ್ಯಾಪಿಸಿರುವುದರಿಂದ ಬ್ರಹ್ಮವಸ್ತು ತೋರುವಂಥದ್ದೆಲ್ಲವೂ ಕೂಡ ಅದೆಯೇ ಆಗಿರುತ್ತದೆ ಯಾಕಂದರೆ ಅದೇ ಓತಪೂರ್ತವಾಗಿ ಅನಂತವಾಗಿ ಹಬ್ಬಿರದೆ ಅದಲ್ಲದ ಇನ್ಯಾವುದೂ ಇಲ್ಲ ಅಣು ರೇಣು ದೃಢ ಕಾಷ್ಟಗಳಲ್ಲಿ ಎಲ್ಲದರಲ್ಲೂ ಕೂಡ ಅದೇ ಹಬ್ಬಿರುವ ಕಾರಣ ಅದು ಬಿಟ್ಟು ಇನ್ನೊಂದಿಲ್ಲ ಸಮುದ್ರದ ಅಲೆಗಳು ಸಮುದ್ರಕ್ಕಿಂತ ಬೇರೆಯಾದ ತಮ್ಮದೇ ಒಂದು ಅಸ್ತಿತ್ವವನ್ನು ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ಹೊರಗಿನ ಪ್ರಪಂಚದ ನಮ್ಮ ದೈಹಿಕ ಮಾನಸಿಕ ಬೌದ್ಧಿಕ ಅನುಭವಗಳೆಲ್ಲ ಕೂಡ ಪ್ರತಿಯೊಬ್ಬರಲ್ಲಿಯೂ ಸತತವಾಗಿ ಪ್ರಕಾಶಿಸ್ತಾ ಇರ್ತಕ್ಕಂಥ ಆ ಪರಮಾತ್ಮನಲ್ಲಿಯೇ ಹುಟ್ಟಿ ಇದ್ದು ನಶಿಸ್ತವೆ ನಾವು ಹೊರಗಿನ ಪ್ರಪಂಚದಲ್ಲಿ ನಾವು ಅನುಭವಗಳನ್ನು ಕಾಣ್ತೇವೆ ಅದೆಲ್ಲವೂ ಮೂಲವಾಗಿ ಪರಮಾತ್ಮನಲ್ಲಿಯೇ ಅಥವಾ ಆತ್ಮನಲ್ಲಿಯೇ ಹುಟ್ಟಿ ಇದ್ದು ನಶಿಸ್ತಾ ಇರ್ತಕ್ಕಂಥವು ನಾವು ಇಂದ್ರಿಯಗಳು ವರ್ತಿಸ್ತಾ ಇರ್ತವೆ ಅದರ ಮೂಲ ಉಪಾದಾನ ಕಾರಣ ಬ್ರಹ್ಮವೇ ಪರಮಾತ್ಮನೇ ನೀರಿನ ಮೇಲೆ ಹುಟ್ಟಿ ಒಡೆದು ಹೋಗತಕ್ಕಂಥ ಗುಳ್ಳೆಗಳ ಹಾಗೆ ಪ್ರತಿಯೊಬ್ಬರ ಹೃದಯದಲ್ಲಿ ವಿವಿಧವಾದ ಅನುಭವಗಳು ಒಂದೇ ಚೇತನದಿಂದ ಹುಟ್ಟುತ್ತವೆ ಸಾಯ್ತವೆ ಇಲ್ಲಿ ವಿಷ್ಣು ಎನ್ನತಕ್ಕಂತಹ ಪದವನ್ನು ಪುರಾಣಗಳು ವರ್ಣಿಸುವ ನಾಲ್ಕು ಕೈಗಳಿಂದ ಕೂಡಿದ ತ್ರಿಮೂರ್ತಿಗಳಲ್ಲಿ ಒಬ್ಬನಾದ ವಿಷ್ಣು ಅಂತೇಳಿ ಭಾವಿಸಬಾರದು ನಾವು ಚಿನ್ನಕ್ಕೆ ಆಕಾರ ಕೊಟ್ಟು ಲೇಖನಿ ಅಂತೇಳಿ ಕೂಡ ಅದನ್ನು ಬಳಸುವುದು ಬೆನ್ನಾಗಿ ಆದರೆ ಚಿನ್ನದ ಉಂಗುರ ಮೊದಲಾದಗಳನ್ನು ಜಜ್ಜಿ ಅದರ ರೂಪ ಬದಲಾಯಿಸಿದಾಗ ಅಥವಾ ಕರಗಿಸಿದಾಗ ಚಿನ್ನವೂ ಚಿನ್ನವಾಗಿಯೇ ಇರುವ ಹಾಗೆಯೇ ಈ ಪ್ರಪಂಚವೆಲ್ಲವೂ ನಶಿಸಿ ಹೋದರೂ ಕೂಡ ನಿತ್ಯ ವಸ್ತುವಾದ ಪರಮಾತ್ಮನಿಗೆ ಕುಂದಿಲ್ಲ ಅದೆಲ್ಲವೂ ಅವನಲ್ಲಿಯೇ ಲಯವಾಗಿ ಹೋಗ್ತದೆ ಪ್ರಪಂಚವೆಲ್ಲ ಲಯವಾಗುವುದು ಅಂತ ಹೇಳಿದರೆ ಏನು ಬ್ರಹ್ಮ ವಸ್ತುವಿನಲ್ಲಿ ಲೀನವಾಗುವಂಥ ಹಾಗೆ ಚಿನ್ನದ ಆಭರಣಗಳನ್ನು ಕರಗಿಸಿದರೆ ಅದು ಚಿನ್ನ ಚಿನ್ನವಾಗಿಯೇ ಇರ್ತದೆ ಚಿನ್ನ ಏನೂ ಆಗುವುದಿಲ್ಲ ಏನು ಮಾಡಲಿಕ್ಕಾಗುವುದಿಲ್ಲ ಅದರ ಆಕಾರವನ್ನು ಬದಲಾಯಿಸಬಹುದು ಅಷ್ಟೇ ಆದರೆ ಅಂದರೆ ಈ ವಸ್ತು ಹೇಗೆ ಅದು ನಿರ್ವಿಕಾರ ವಸ್ತು ನಾಶರಹಿತವಾದ ವಸ್ತು ಅದು ವಿಕಾರ ಹೊಂದಿದಂತೆ ಕಾಣಿಸ್ತದೆ ಅಷ್ಟೇ ಹೊರತು ಅದು ಎಂದಿಗೂ ಇಲ್ಲವಾಗುವುದಿಲ್ಲ ಅವ್ಯಯವಾದದ್ದು ಅವಿನಾಶಿ ಅವಿಕಾರಿ ಅಂಥೇಳಿ ಈ ಒಂದು ಶ್ಲೋಕದ ಅರ್ಥ ತಾತ್ಪರ್ಯ ಸಚ್ಚಿದ ಆತ್ಮನ್ಯನುಸ್ಯೂತೇ ನಿತ್ಯೇ ವಿಷ್ಣು ಪ್ರಕಲ್ಪಿತಾ ಸೂತ್ರೇ ಮಣಿಗಣಾಯುವ ಅಂತ ಹೇಳಿದರೆ ಸೂತ್ರದಲ್ಲಿ ಮಣಿಗಳು ಮನಿಗಳ ಸಮೂಹ ಹೇಗೆ ಪೋಣಿಸಲ್ಪಡ್ತದೋ ಅದೇ ರೀತಿಯಲ್ಲಿ ಸಚ್ಚಿದ ಆತ್ಮನೀ ಅನುಸ್ಯೂತವಾಗಿವೆ ಪೋಣಿಸಲ್ಪಟ್ಟಿವೆ ಸಚ್ಚಿತ್ ಆತ್ಮದಲ್ಲಿ ಸತ್ ಅಂದರೆ ಇರುವಂಥದ್ದು ಚಿತ್ ಅಂದರೆ ಜ್ಞಾನ ಸ್ವರೂಪವಾದದ್ದು ಆತ್ಮ ಅಂದರೆ ಆನಂದ ಸ್ವರೂಪ ಸಚ್ಚಿದ ಆನಂದ ಸ್ವರೂಪವಾದ ಆತ್ಮನಲ್ಲಿ ಪರಮಾತ್ಮನಲ್ಲಿ ನಿತ್ಯ ವಿಷ್ಣುವು ಅಂತಹ ವಿಷ್ಣುವಿನಲ್ಲಿ ವಿಶ್ವವ್ಯಾಪಿಯಾದಂತಹ ಪರತತ್ವದಲ್ಲಿ ನಿತ್ಯವೂ ಕೂಡ ನಿತ್ಯವಾದಂತಹ ಅಂತಹ ತತ್ವದಲ್ಲಿ ಪರತತ್ವದಲ್ಲಿ ಅನಿತ್ಯವಾದದ್ದಲ್ಲ ಅದು ಅಂತಹ ನಿತ್ಯವಾದ ಆ ಪರತತ್ವದಲ್ಲಿ ಪ್ರಕಲ್ಪಿತವಾಗಿವೆ ಯಾವುದು ವ್ಯಕ್ತಯೋ ವಿವಿಧಾ ಸರ್ವಾಹ ಅಂದರೆ ಈ ವ್ಯಕ್ತವಾದಂಥವುಗಳೆಲ್ಲ ಅವುಗಳೇ ವ್ಯಕ್ತಿಗಳು ಅಂತೇಳಿ ಹೇಳಲು ಹೇಳುವಂಥದ್ದು ವ್ಯಕ್ತವಾಗಿ ತೋರ್ತಕ್ಕಂಥದ್ದು ಇಂದ್ರಿಯ ಅವ್ಯಕ್ತವಾದ ಆತ್ಮನ ವ್ಯಕ್ತ ಸ್ವರೂಪವೇ ಆಗಿದೆ ಇವೆಲ್ಲವೂ ಕೂಡ ಹೇಗೆ ಅಂತ ಹೇಳಿದರೆ ಆಟಕ್ಕೆ ಕಟಕಾದಿವದ ಹಾಟಕದಲ್ಲಿ ಚಿನ್ನದಲ್ಲಿ ಕಟಕ ಅಂದರೆ ಆಭರಣ ಯಾವುದು ಬೇರೆ ಬೇರೆ ಆಭರಣ ಮಾಡ್ತಾರೆ ಚಿನ್ನದಲ್ಲಿ ಆದರೆ ಅದರ ಮೂಲ ಸ್ವರೂಪ ಏನು ಚಿನ್ನವೇ ಹೀಗೆ ಕಟಕ ಅಂದರೆ ಮೇಖಲಾ ಅನ್ನುವರ್ಥವೂ ಇದೆ ಸೊಂಟಪಟ್ಟಿ ಪಟ್ಟಿ ಅಂತೇಳಿ ಹ್ಞೂ ಹಾಗೆ ಚಿನ್ನದಿಂದ ಸೊಂಟಪಟ್ಟಿ ಪಟ್ಟಿ ಹೇಗೆ ಚಿನ್ನ ಸೊಂಟಪಟ್ಟಿ ಕೂಡ ಚಿನ್ನವೇ ಹೇಗೆಯೋ ಹಾಗೆ ಸೃಷ್ಟಿ ಕೂಡ ಬ್ರಹ್ಮವೇ ಬ್ರಹ್ಮನಿಂದ ಸೃಷ್ಟಿ ಮಾಡಲ್ಪಟ್ಟದಾದರೂ ಸೃಷ್ಟಿಯೆಲ್ಲವೂ ಬ್ರಹ್ಮವೇ ಹಾಗೆಯೇ ಚಿನ್ನದಿಂದ ಆಭರಣ ಮಾಡಿದರೂ ಆಭರಣವು ಚಿನ್ನವೇ ಅಂತೇಳಿ ಹೇಳುವಂಥ ಉದಾಹರಣೆಯನ್ನು ಕೊಡ್ತಾರೆ ಇನ್ನು ಮುಂದಿನ ಶ್ಲೋಕವನ್ನು ನಾಳೆ ದಿವಸ ನೋಡೋಣ ಹತ್ತನೇದನ್ನು ಹರೆ ರಮ ಭಗವದರ್ಪಿತಮಸ್ತು ಊಂ ತತ್ಸು